ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ವೇದಾಂತಬಾಲಬೋಧಿ ಎನ್ನುತಕ್ಕಂತಹ ಕೃತಿ ಶ್ರೀ ಶ್ರೀ ಸಚ್ಚಿಂದೇನ ಸರಸ್ವತಿ ಸ್ವಾಮೀಜಿಯವರದ್ದು ಪ್ರಾತಸ್ಮರಣಸ್ತೋತ್ರ ಎನ್ನುತಕ್ಕಂಥ ಶ್ರೀ ಆದಿಶಂಕರ ಭಗವತ್ಪಾದರ ಕೃತಿಯನ್ನು ಆಧರಿಸಿ ಸರಳವಾಗಿ ವೇದಾಂತವನ್ನು ವಿವರಿಸಿದಂತಹ ಕೃತಿ ಇದು ಈಗ ಪೂಜ್ಯಶಂಕರ ಭಗವತ್ಪಾದರ ಚರಣಗಳಿಗೆ ನಮಿಸುತ್ತ ಶ್ರೀ ಶ್ರೀ ಸತ್ಯಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪಾದತಳದಲ್ಲಿ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ವೇದಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಾಯಶರ್ಮ ಇವರ ಪದ ಸದ್ಗುರು ಚರಣಗಳಲ್ಲಿ ಶರಣಾಗುತ್ತ ಶಂಕರಾಚಾರ್ಯ ಪ್ರಾತಸ್ಮರಣಾ ಸ್ತೋತ್ರ ಇದನ್ನೊಮ್ಮೆ ನೋಡೋಣ ಮೂರು ಸ್ತೋ ಸ್ತೋತ್ರಗಳಿವೆ ಅದರಲ್ಲಿ ಮೂರು ಶ್ಲೋಕಗಳಿವೆ ಆಮೇಲೆ ವೇದಾಂತ ಬಾಲಬೋಧೆ ಇದರ ವಿವರಣೆ ಪ್ರಾತಸ್ಮರಣ ವಿವರಣೆ ಅದನ್ನು ಮುಂದುವರಿಸೋಣ ನಿನ್ನೆಯಿಂದ ಮುಂದಿನ ಭಾಗವನ್ನು ಮೊದಲಿಗೆ ಈಗ ಶ್ಲೋಕಗಳು ಮೂರು ಪ್ರಾತಸ್ಮರ ಹೃದಿ ಸಂ ಸ್ಫುರದಾತ್ಮತತ್ವ ಸಚಿತ್ಸುಖಂ ಪರಮಹಂಸಗತಿರೀಯರಸುಷುಪ್ತಮವೈತಿ ತತ್ ಬ್ರಹ್ಮ ನಿಷ್ಕಮಹಂ ನೂತಸ ಪ್ರಾತರ್ಭಜಿ ಮನಸ ವಚಸಗಮ್ಯ ನಿಖಿಲಾಯದನುಗ್ರಹೇಣ ಯನ್ನೇತಿ ನೇತಿ ವಚನೈರ್ ನಿಗಮ ಅವೋಚು ತಂದೇವೇವಚ್ಯುತಮುರಗ್ರ್ಯಂ ಪ್ರಾತರ್ನಮಿಸ ಪರಮರ್ಕವರ್ಣ ಪೂರ್ಣ ಸನಾತನಪದ್ಯಸ್ ಜಗದ ಶೇಷಮಶೇಷಮೂರ್ತ ರಜ್ವಾಂಭುಜಂಗಮ ಪ್ರತಿಭಾ ವೈ ಇದು ಪ್ರಾತಸ್ಮರಣಾ ಸ್ತೋತ್ರ ಶಂಕರಾಚಾರ್ಯರ ಈಗ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ವೇದಾಂತ ಬಾಲಬೋಧೆ ಎನ್ನತಕ್ಕಂತಹ ವಿವರಣೆ ಇದಕ್ಕೆ ಶಂಕರಾಚಾರ್ಯ ಸ್ತೋತ್ರಕ್ಕೆ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ನಾವು ಪ್ರಾತಸ್ಮರಣಿ ಹೃದಯ ಸಂಸ್ಫುರದ ಆತ್ಮತತ್ವ ಹೃದಯದಲ್ಲಿ ಹೃದಯಾಕಾಶದಲ್ಲಿ ಬೆಳಗ್ತಾ ಇರತಕ್ಕಂತಹ ಆತ್ಮತತ್ವ ಆತ್ಮತತ್ವವು ಹೃದಯಾಕಾಶದಲ್ಲಿ ಬೆಳಗ್ತಾಯಿರ್ತದೆ ಎನ್ನತಕ್ಕಂಥದ್ದನ್ನು ನೋಡಿದ್ದೇವೆ ಸಚ್ಚಿತ್ ಸುಖಂ ಅದನ್ನು ನೋಡಿದೆವು ಆತ್ಮನು ಸತು ಚಿತ್ ಸುಖ ಅಥವಾ ಆನಂದ ಸ್ವರೂಪನು ಅಂಥೇಳಿ ಅದರ ನಂತರ ಪರಮಹಂ ಸಗತಿಂ ತುರಿಯಂ ಈಗ ತುರೀಯಂ ಎನ್ನತಕ್ಕಂಥ ವಿಚಾರ ತುರಿಯಂ ಎನ್ನುವ ಶಬ್ದದ ವಿಚಾರ ಅದರ ವಿವರಣೆಯನ್ನು ನೋಡೋಣ ಆತ್ಮನು ತುರಿಯನು ಅಂದರೆ ಏನು ಹಾಗಾದರೆ ಇಲ್ಲಿ ನಾವು ನಿನ್ನೆಂದು ನೋಡಿದ್ದೇವೆ ಆತ್ಮನು ಎಚ್ಚರ ಕನಸುಗಳಲ್ಲಿ ಏನನ್ನಾದರೂ ನೋಡ್ತಾನೆ ನಿದ್ರೆಯಲ್ಲಿ ಏನನ್ನೂ ನೋಡುವುದಿಲ್ಲ ಇವೆರಡೂ ಆತ್ಮ ಧರ್ಮವೇ ಅಲ್ವೇ ಅಂತೇಳಿ ಆವಾಗ ಹೇಳ್ತಾರೆ ಸ್ವಾಮೀಜಿಯವರು ಅಲ್ಲ ದೀಪವಿರುವ ಸ್ಥಳದಲ್ಲಿ ಕೆಲವು ಪದಾರ್ಥಗಳಿದ್ದರೆ ಆ ಪದಾರ್ಥಗಳನ್ನು ಅದು ತೋರಿಸ್ತದೆ ಅವುಗಳು ಇಲ್ಲದಿರುವಾಗ ಅದು ತಾನೇ ಬೆಳಗ್ತಾಯಿರ್ತದೆ ಈ ಎರಡೂ ಕಾಲಗಳಲ್ಲಿಯೂ ದೀಪದ ಬೆಳಕಿನಲ್ಲಿ ಯಾವ ಹೆಚ್ಚು ಕಡಿಮೆ ಇರುವುದಿಲ್ಲ ವಸ್ತುಗಳು ಇರಲಿ ಇಲ್ಲದೇ ಇರಲಿ ಹೀಗೆ ಆತ್ಮನು ಎಚ್ಚರ ಕನಸುಗಳಲ್ಲಿ ಅನಾತ್ಮ ವಸ್ತುಗಳನ್ನು ಅಂದರೆ ಆತ್ಮನಲ್ಲ ಅಲ್ಲದ ವಸ್ತುಗಳನ್ನು ಅರಿಯುವಾಗಲೂ ಗಾಢ ನಿದ್ರೆಯಲ್ಲಿ ಯಾವುದನ್ನು ಅರಿಯದೇ ಇರುವಾಗಲೂ ಅವನ ಅರಿವಿನಲ್ಲಿ ಯಾವ ವಿಶೇಷವೂ ವ್ಯತ್ಯಾಸವೂ ಇಲ್ಲವಾದ್ದರಿಂದ ಅರಿಯುವುದು ಅರಿಯದಿರುವುದು ಎಂಬೆಯು ಆತ್ಮನ ಧರ್ಮಗಳಲ್ಲ ಆತ್ಮನು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಅಷ್ಟೆ ಅವನ ಕಾರಣದಿಂದಾಗಿ ಅಲ್ಲಿರುವ ಅನಾತ್ಮ ವಸ್ತುಗಳು ತೋರಿ ಒಂದು ವೇಳೆ ಯಾವ ಅನಾಥ ವಸ್ತುಗಳು ಇಲ್ಲದಿದ್ದಲ್ಲಿ ಯಾವುದು ಕಾಣಿಸೋದಿಲ್ಲ ಆದರೆ ಅದು ಆತ್ಮನಿಗೆ ಬಾಧ ಇಲ್ಲ ಅದರಿಂದ ಆತ್ಮನ ಗುಣಧರ್ಮಗಳಲ್ಲ ಅದು ಅದನ್ನು ತೋರಿಸುವುದಾಗಲಿ ತೋರಿಸದೇ ಇರುವುದಾಗಲಿ ಹ್ಞೂ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಆತ್ಮನು ತುರಿಯನು ಹಾಗಾದರೆ ನಿದ್ರೆ ಎಂಬುದು ಒಂದು ಅವಸ್ಥೆಯೆಂದೇ ಆಯಿತಷ್ಟೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಹೌದು ಆದ್ದರಿಂದಲೇ ನಿದ್ರೆಯಿಂದ ಆಗುವ ಕನಸು ನಿದ್ರೆಯಿಂದ ಎದ್ದ ತೋರುವ ಎಚ್ಚರವು ಅವಸ್ಥೆಗಳು ಆಯಿತು ಹಾಗಾದರೆ ಅವಸ್ಥಾತ್ರಯ ವಿಚಾರದಿಂದ ಆತ್ಮನನ್ನು ಮನಸ್ಸಿನಿಂದ ಬೇರ್ಪಡಿಸಿ ತಿಳಿದುಕೊಳ್ಳಬಹುದೆಂದು ತಾವು ಹಿಂದೆ ಹೇಳಿದ ಮಾತಿನ ಅಭಿಪ್ರಾಯವೇನು ಅವಸ್ಥೆಗಳೇ ಇಲ್ಲದಿರುವಾಗ ಅವಸ್ಥಾ ಬಂತು ಜನರು ಅದಕ್ಕೆ ಉತ್ತರ ಹೇಳ್ತಾರೆ ಜನರು ತಾವು ಎಚ್ಚರ ಕನಸು ಗಾಢನಿದ್ರೆ ಇವುಗಳನ್ನು ನಿತ್ಯವೂ ಪಡೆಯುತ್ತಿರುವುದಾಗಿ ನಂಬಿದ್ದಾರೆ ಮನಸ್ಸೇ ಜ್ಞಾನಸ್ವರೂಪವೆಂದು ಇದಕ್ಕಿಂತ ಬೇರೆಯಾದ ಆತ್ಮನು ಇಲ್ಲವೆಂದು ಅವರ ನಂಬಿಕೆ ಇದೆ ಅವರು ಹೀಗೆ ನಂಬಿರುವ ಈ ಮೂರು ಅವಸ್ಥೆಗಳನ್ನು ವಿಚಾರ ಮಾಡಿದರೆ ಅವರು ನಂಬಿರ್ತಕ್ಕಂಥ ಮೂರು ಅವಸ್ಥೆಗಳು ಎಚ್ಚರ ಕನಸು ಗಾಡನ ವಿಚಾರ ಮಾಡಿದರೆ ಆತ್ಮನ ನಿಜವಾದ ಸ್ವರೂಪ ನಿರ್ಣಯವಾಗ್ತದೆ ಈ ಮೂರು ಅವಸ್ಥೆಗಳು ನಿಜವಾಗಿಲ್ಲವೆಂದು ಗೊತ್ತಾಗ್ತವೆ ಇದೇ ನಾವು ಹೇಳಿದರೆ ಅಭಿಪ್ರಾಯ ಅಂಥೇಳಿ ಇಲ್ಲಿ ಸಚ್ಚಿದಾನಂದ ಸರಸ್ವಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಹಾಗಾದರೆ ಶ್ಲೋಕದಲ್ಲಿ ಆತ್ಮನು ತುರಿಯನು ಅಂದರೆ ನಾಲ್ಕನೆಯವನು ಎಂದು ಹೇಳಿದೆಯಲ್ಲ ಮೂರೇ ಇಲ್ಲದಿರುವಾಗ ನಾಲ್ಕನೆಯದು ಇಲ್ಲ ಎಂಬುದು ಇಲ್ಲಿ ಬಂತು ತುರಿಯನೆಂದರೆ ಜನರು ಆತ್ಮನಲ್ಲಿ ಹುಟ್ಟುಗಟ್ಟಿಕೊಂಡಿರುವ ಮೂರು ಅವಸ್ಥಾ ರೂಪಗಳಿಗಿಂತ ಬೇರೆ ಎಂದು ಅರ್ಥವೇ ಹೊರತು ನಿಜವಾಗಿ ನಾಲ್ಕನೆಯದಿಂದ ಎಂಬಂಥ ಅಭಿಪ್ರಾಯ ಅಲ್ಲ ಜನರು ಏನು ಕಾಣ್ತಾ ಇದ್ದಾರೆ ಮೂರು ಅವಸ್ಥೆಗಳು ಎಚ್ಚರ ಆಮೇಲೆ ನಿದ್ರೆ ಕನಸು ಈ ಮೂರು ಅವಸ್ಥೆಗಳು ಜನರು ನಿಜ ಅಂತೇಳಿ ತಿಳಿದಿದ್ದಾರೆ ಹಾಗೆ ಜನರು ತಿಳಿದಿರತಕ್ಕಂತಹ ಆ ಮೂರು ಅವಸ್ಥೆಗಳಿಗಿಂತ ಭಿನ್ನವಾದದ್ದು ನಾಲ್ಕನೆಯದು ಅಂತೇಳಿ ಹೊರತು ಈ ಮೂರೂ ನಿಜವಾದ ಅವಸ್ಥೆಗಳು ನಾಲ್ಕನೆಯದು ಇನ್ನೊಂದು ನಿಜವಾದ ಅವಸ್ಥೆ ಎನ್ನುವ ಅಭಿಪ್ರಾಯ ಅಲ್ಲ ಸರಿಯಾಗಿ ನೋಡಿದರೆ ಎಚ್ಚರ ಕನಸು ಗಾಢನೆ ದ್ರೇವುಗಳು ಇವೆ ಎನ್ನುವಾಗಲೂ ಈ ನಾಲ್ಕನೇ ಸ್ವಭಾವವೇ ಇರುತ್ತಿರುವಂಥದ್ದು ನಿಜವಾಗಿ ಈ ಮೂರಲ್ಲ ಈ ಸ್ವಭಾವವು ಇಲ್ಲವೆಂಬ ಕಾಲವೇ ಇಲ್ಲವಾದ್ದರಿಂದ ತುರಿಯ ಎನ್ನುತಕ್ಕಂಥದ್ದು ಕಾಲವು ತೋರದಾಗಲೂ ಇದು ಇದ್ದುಕೊಂಡಿರುವುದರಿಂದಲೂ ಕಾಲವೇ ಇಲ್ಲದೇ ತೋರದೇ ಇದ್ದಾಗ ಅಂದರೆ ಸೃಷ್ಟಿಗೂ ಮುಂಚೆ ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಈ ತುರಿಯ ಸ್ಥಿತಿ ಇತ್ತು ಅಂತೇಳಿ ಆತ್ಮನಂತು ಹಾಗಾಗಿ ಇದನ್ನು ಒಂದು ಗೊತ್ತಾದ ಕಾಲದಲ್ಲಿ ಆಗುವ ಅವಸ್ಥೆ ಎನ್ನುವುದಕ್ಕೆ ಇಲ್ಲ ಹಾಗಾಗಿ ಇದನ್ನು ಎಚ್ಚರದ ಅವಸ್ಥೆಯಲ್ಲಿ ಮಾತ್ರ ಸ್ವಪ್ನ ಅವಸ್ಥೆಯಲ್ಲಿ ಮಾತ್ರ ಜಾಗರದ ಅವಸ್ಥೆಯಲ್ಲಿ ಮಾತ್ರ ಅಂತ ಹೇಳುವಾಗಿಲ್ಲ ಯಾಕಂದರೆ ಇದು ಈ ಎಲ್ಲ ಅವಸ್ಥೆಗಳಿಗಿಂತಲೂ ಹಿಂದಿನ ಕಾಲ ಎನ್ನುತಕ್ಕಂಥ ಯಾವುದು ಆ ಕಾಲಕ್ಕೂ ಮುಂಚೆ ಕಾಲವು ಯಾವಾಗ ಅಲ್ಕಲಿಕ್ಕೆ ಶುರುವಾಯಿತು ಸೃಷ್ಟಿಯ ಬಳಿಕ ಅದಕ್ಕಿಂತಲೂ ಮುಂಚೆ ಸೃಷ್ಟಿಗೂ ಊರದ ಅವ್ಯಕ್ತ ಸ್ಥಿತಿ ಯಾವುದಿತ್ತು ಈ ವ್ಯಕ್ತಪಡಿಸುವಿಕೆಗಿಂತ ಮೊದಲಿನಿಂದ ಅವ್ಯಕ್ತ ಅಲ್ಲೂ ಕೂಡ ಈ ತುರಿಯ ಇತ್ತು ಹಾಗಾಗಿ ಇದು ಇಂಥ ಒಂದು ಗೊತ್ತಾದ ಕಾಲದಲ್ಲಿ ಇಂಥ ಒಂದು ಅವಸ್ಥೆಯಲ್ಲಿ ಮಾತ್ರ ಇರುವಂಥ ಅವಸ್ಥೆ ಸ್ಥಿತಿ ಅಂತೇಳಿ ತಿಳಿಯುವ ಹಾಗಿಲ್ಲ ಆತ್ಮನನ್ನು ತುರಿಯನನ್ನು ಅಂತೇಳಿ ಯಾಕೆಂದರೆ ಯಾವುದಾದರೂ ಒಂದು ಕಾಲದಲ್ಲಿ ಆಗಿ ಹೋಗುವ ವಿಕಾರಕ್ಕೆ ಅವಸ್ಥೆ ಅಂತೇಳಿ ಹೆಸರು ಅವಸ್ಥೆ ಅಂದರೆ ಒಂದು ವಿಕಾರ ಅದು ನಿತ್ಯವಾದ್ದಲ್ಲ ಅದು ಹ್ಞೂ ಬಂದು ಹೋಗುವಂಥದ್ದು ನಿದ್ರೆ ಅಂತಕ್ಕಂಥದ್ದು ಯಾವಾಗಲೂ ಇರೋದಿಲ್ಲ ಕನಸು ಅಂತಕ್ಕಂಥದ್ದು ಅಷ್ಟೇ ಎಚ್ಚರ ಅಂತಕ್ಕಂಥದ್ದು ಅಷ್ಟೇ ಎಲ್ಲವೂ ಕ್ಷಣಿಕವಾದಂಥವುಗಳು ಆಯಾ ಕಾ ತಾತ್ಕಾಲಿಕವಾದಂಥದ್ದು ಸಂಬಂಧಪಟ್ಟದ್ದು ಹಾಗಾಗಿ ಈ ಆತ್ಮ ಅಥವಾ ತುರಿಯ ಅವಸ್ಥೆ ಅಂತಕ್ಕಂಥದ್ದು ಎಲ್ಲ ಈ ಮೂರ ಅವಸ್ಥೆಗಳಲ್ಲೂ ಇರತಕ್ಕಂಥದ್ದು ಮತ್ತು ಅದನ್ನು ಮೀರಿಯೂ ಇರತಕ್ಕಂಥದ್ದು ಆದ ಕಾರಣ ಅದು ಯಾವುದೋ ಒಂದು ಈ ಅವಸ್ಥೆಯಲ್ಲಿ ಇರತಕ್ಕಂಥದ್ದು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ಅದು ನಿರ್ವಿಕಾರಿ ಕೆಲವು ಸಾಧನೆಗಳಿಂದ ಪಡೆಯಬೇಕಾದ ಸಮಾಧಿ ಎಂಬ ಅವಸ್ಥೆ ತುರಿಯವೆಂದು ಕೆಲವರು ಅಭಿಪ್ರಾಯಪಡ್ತಾರೆ ಇದರ ವಿಮರ್ಶೆಯನ್ನು ಈ ಗ್ರಂಥಾವಳಿಯ ಇನ್ನೊಂದು ಗ್ರಂಥದಲ್ಲಿ ಗ್ರಂಥದಲ್ಲಿ ಹೇಳ್ತಾರೆ ಮುಂದೆ ಹೀಗೆ ಆತ್ಮನ ತುರಿಯನು ಅಂತೇಳಿ ಇದು ಹೇಳಿದರು ಇನ್ನು ಪರಮಹಂಸಗತಿಂ ಅಂತೇಳಿ ಹೇಳಿದ್ದಾರೆ ಅದರ ಅರ್ಥ ಏನು ಆತ್ಮನ ಪರಮಹಂಸರಿಗೆ ದೊರಕತಕ್ಕವನು ಅಂತೇಳಿ ಅಂದರೆ ಪ್ರಶ್ನೆ ಮಾಡ್ತಾರೆ ತಾವು ಹೇಳಿದಂತೆ ಆತ್ಮನ ಸ್ಥಿತಿ ಯಾವಾಗಲೂ ಇರತಕ್ಕದ್ದಾದರೆ ನಮ್ಮೆಲ್ಲರಿಗೂ ಇದೇ ತಕ್ಕ ಸುಲಭವಾಗಿ ತಿಳಿಯುವುದಿಲ್ಲ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಸಾಧಾರಣವಾಗಿ ಇಲ್ಲದ್ದನ್ನು ಕಲ್ಪಿಸಿಕೊಳ್ಳುತ್ತಿರುವುದೇ ಮನಸ್ಸಿನ ಸ್ವಭಾವ ಹೀಗೆ ಕಲ್ಪಿಸಿಕೊಂಡ ವಿಷಯಗಳಲ್ಲಿ ಅದಕ್ಕೆ ತುಂಬ ಅಭಿಮಾನ ಇರ್ತದೆ ಹೀಗಿರುವುದರಿಂದ ಇದನ್ನೆಲ್ಲ ಬಿಟ್ಟು ನಿಜವಾದ ಆತ್ಮತತ್ವವನ್ನೇ ಆರಿಸಿ ತೆಗೆದುಕೊಳ್ಳುವುದು ಎಲ್ಲರಿಗೂ ದಕ್ಕಲಾರದು ಅದಕ್ಕೆ ವಿರಕ್ತರಾದ ಪರಮಹಂಸರು ಬೇಕಾಗ್ತದೆ ಅಂತ ಅದನ್ನು ತಿಳ್ಕೊಳ್ಳಿಕ್ಕೆ ಪರಮಹಂಸರೆಂದರೆ ಯಾರು ಕಾವ್ಯಾದಿಗಳಲ್ಲಿ ರಾಜಹಂಸೆಂಬ ಪಕ್ಷಿಯೊಂದು ಪ್ರಸಿದ್ಧವಾಗಿದೆ ಈ ಹಂಸದ ಮುಂದೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ನಿಸ್ಸಾರವಾದ ನೀರನ್ನು ಏರ್ಪಡಿಸಿ ಸಾರವಾದ ಹಾಲನ್ನೇ ತೆಗೆದುಕೊಂಡು ಸವಿಯುವಂತಹ ಯೋಗ್ಯತೆ ಇದಕ್ಕೆ ಇದೆಯಂತೆ ಅದನ್ನೇ ಹಂಸಕ್ಷೀರನ್ಯಾಯ ಅಂತ ಹೇಳ್ತಾರೆ ಇದು ಕಾವ್ಯದಲ್ಲಿ ಬರ್ತದೆ ಅಂತೇಳಿ ರಾಜಹಂಸಕ್ಕೆ ಈ ಶಕ್ತಿ ಇದೆ ಹಾಲು ನೀರು ಬೆರೆತಿರ್ತಕ್ಕಂತಹ ಪಾತ್ರೆಯಿಂದ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸ್ತಕ್ಕಂಥದ್ದು ಹ್ಞೂ ಯಾವ ಮಹಾಪುರುಷರು ಆತ್ಮ ಅನಾತ್ಮ ಎಂಬಿ ಎರಡೂ ಬೆರಕೆ ಈ ಜಗತ್ತಿನಲ್ಲಿ ಅನಾತ್ಮವೆಂಬುದು ನಿಸ್ಸಾರವೆಂದು ಅವುಗಳಲ್ಲಿ ನಿರಕ್ತಿಯಿಂದ ಶಮ ಧಮಾದಿ ಉಳ್ಳವರಾಗಿ ಶಮ ಅಂದರೆ ಮನಸ್ಸಿನ ನಿಯಂತ್ರಣ ಧಮ ಅಂದರೆ ಇಂದ್ರಿಯ ನಿಗ್ರಹ ಮುಂತಾದಂಥ ಶಮ ಧಮ ಉಪರತಿ ಶಿಕ್ಷಾ ಹ್ಞೂ ಷಟ್ ಸಂಪತ್ತಿ ಆರು ಸಂಪತ್ತುಗಳುವರಾಗಿ ಆತ್ಮತತ್ವದಿಂದ ಆ ಅನಾತ್ಮನನ್ನು ಬೇರ್ಪಡಿಸಿ ಮೇಲೆ ಹೇಳಿರತಕ್ಕಂಥ ಸಚ್ಚಿದಾನಂದ ರೂಪದಲ್ಲಿಯೇ ನಿಲ್ಲುವಂಥ ಯೋಗ್ಯತೆ ಉಳ್ಳವರಾಗಿದ್ದಾರೋ ಯಾರೋ ಅಂಥವರಿಗೆ ಪರಮಹಂಸರೆಂದು ಹೆಸರು ಆತ್ಮಾನಾತ್ಮ ವಿವೇಕ ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮದ ಮಾದಿಷ್ಸಂಪತ್ತಿ ಆಮೇಲೆ ಮುಮುಕ್ಷುತ್ವ ಅಂತೇಳಿ ಹೀಗೆ ಇವೆಲ್ಲ ಇರತಕ್ಕಂಥವರೇ ಪರಮಹಂಸರು ವಿರಕ್ತಿ ಅಂದ್ರೆ ಏನು ರಕ್ತಿ ಅಂದರೆ ಹತ್ತಿರವಿರುವ ವಸ್ತುವಿನ ಬಣ್ಣವು ಬಳಿದುಕೊಂಡಂತೆ ಮನಸ್ಸಿನಲ್ಲಿ ಉಂಟು ಅಭಿಮಾನ ವಿರಕ್ತಿ ಅಂದರೆ ಅಭಿಮಾನವಿಲ್ಲದೇ ಇರತಕ್ಕಂಥದ್ದು ಅನಾತ್ಮ ವಸ್ತುವಿನಲ್ಲಿ ವಿರಕ್ತಿ ಇರುವವರು ಪರಮಹಂಸ ಆಶ್ರಮವೆಂದು ಪ್ರಸಿದ್ಧವಾಗಿರಲು ಸನ್ಯಾಸವನ್ನು ಸ್ವೀಕರಿಸಿ ವೇದಾಂತ ವಿಚಾರವನ್ನು ಮಾಡುತ್ತಾರೆ ಹಾಗಾದರೆ ಸನ್ಯಾಸಿಗಳಲ್ಲದ ನಮ್ಮಂಥವರಿಗೆ ವೇದಾಂತವು ತಿಳಿಯುವುದೇ ಇಲ್ಲವೆಂದಾಯಿತು ಅಂತೇಳಿ ಹೇಳ್ತಾರೆ ಪ್ರಶ್ನೆ ಆಗ ಉತ್ತರ ಹೇಳ್ತಾರೆ ಹಾಗೇನೂ ಇಲ್ಲ ಅನಾತ್ಮ ವಸ್ತುವಿನಲ್ಲಿ ವಿಶೇಷವಾದ ಅಭಿಮಾನ ಇಟ್ಟುಕೊಂಡಿರುವವರಿಗೆ ಇದು ತಿಳಿಯುವುದು ಕಷ್ಟವೆಂದು ನಮ್ಮ ಅಭಿಪ್ರಾಯ ಸನ್ಯಾಸವೆಂಬುದು ಅಭಿಮಾನವನ್ನು ಬಿಟ್ಟದ್ದರ ಗುರುತಷ್ಟೆ ಏನು ವೇಷದಲ್ಲಿ ಅಲ್ಲ ಸನ್ಯಾಸ ಈ ಅನಾತ್ನ ವಸ್ತುಗಳ ಮೇಲಿನ ಅಭಿಮಾನ ಲೌಕಿಕ ಏನು ಸುಖ ಅವುಗಳ ಮೇಲಿನ ಮಮತೆಯ ಮೋಹ ಅಭಿಮಾನ ಲೋಭ ಇತ್ಯಾದಿಗಳನ್ನು ಬಿಟ್ಟರೆ ಅದೇ ಸನ್ಯಾಸ ಅಂತೇಳಿ ಎದುರಿಸ ಸಂತುಷ್ಟನಾದರೆ ಸಿಕ್ಕಿದ್ದರಲ್ಲಿ ಸಂತೋಷ ಇದ್ದರೆ ತೃಪ್ತಿ ಇದ್ದರೆ ಸಮಾಧಾನ ಇದ್ದರೆ ಅತಿಯಾದ ಮೋಹ ಲೋಭ ಮಮತೆ ಇತ್ಯಾದಿಗಳು ಇಲ್ಲದಿದ್ದರೆ ನಿರ್ಮಮ ನಿರಹಂಕಾರ ಆಗಿದ್ದರೆ ಅದೇ ಸನ್ಯಾಸದ ಒಂದು ಗುರುತು ಅಥವಾ ಸನ್ಯಾಸ ಅಂತ ಹೇಳಿದರೆ ಹೌದು ಅದು ಇದೇ ಲಕ್ಷಣ ಅಂಥೇಳಿ ಸನ್ಯಾಸದ ಲಕ್ಷಣ ಕೇವಲ ವೇಷದಿಂದ ದೀಕ್ಷೆಯಿಂದ ಅಥವಾ ಇನ್ಯಾವುದೇ ಬೇರೆ ದಂಡ ಕಮಂಡಲ ಇತ್ಯಾದಿ ಗುರುತುಗಳು ಅದರಿಂದ ಅಲ್ಲ ಹೊರಗಿನ ವೇಷ ಅಲ್ಲ ಇಲ್ಲಿ ಹೇಳಿದ್ದು ಅದರ ನಿಜವಾದಂತಹ ಏನು ಒಳ ರಹಸ್ಯ ಏನು ಸನ್ಯಾಸ ಅಂತ ಹೇಳಿದರೆ ಅದರ ಬಗ್ಗೆ ಹೇಳ್ತಾ ಇದ್ದೇವೆ ಇದು ಪರಮಹಂಸಗತಿಂ ಎಂತಕ್ಕಂಥದ್ರ ಅರ್ಥ ಅಂತಹ ಮನಸ್ಥಿತಿ ಓನಿ ಸಿಗ್ತದೆ ಅಂತೇಳಿ ಆತ್ಮತತ್ವದ ಅನುಭವ ಆಗ್ತದೆ ಆ ಬ್ರಹ್ಮವೇ ನಾನು ನಾನು ಭೂತಸಂಘವಲ್ಲ ತದ್ಬ್ರಹ್ಮ್ಕಲಮಹಂಚ ಭೂತಸಂಘ ಎಂತಕ್ಕಂಥದ್ದು ಈ ಯತ್ ಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ ಯಾವುದು ಸ್ವಪ್ನ ಜಾಗರ ಜಾಗೃತಿ ಆಮೇಲೆ ಸುಶುಕ್ತಿ ಇವುಗಳನ್ನು ಮೀರಿ ಇರತಕ್ಕಂಥದ್ದು ನಿತ್ಯವೋ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಘಃ ಅಂತೇಳಿ ಹೇಳಿದ್ದಾರೆ ಈಗ ಪ್ರಶ್ನೆ ಕೇಳ್ತಾರೆ ಒಳ್ಳೆಯದು ಹೀಗೆ ಅಭಿಮಾನವನ್ನು ಬಿಟ್ಟು ಆತ್ಮತತ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವ ಅನುಭವ ಹೇಗಿರ್ತದೆ ಸ್ಥಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿ ಸ್ಥಸ್ಯ ಕೇಶವ ಅರ್ಜುನ ಕೇಳಿದ್ದಾನೆ ಭವದ್ಗೀತೆಯಲ್ಲಿ ಬರುತ್ತದೆ ಕೃಷ್ಣನಲ್ಲಿ ಪ್ರಶ್ನೆ ಮಾಡಿದ್ದು ಸ್ಥಿತಪ್ರಜ್ಞನ ಲಕ್ಷಣ ಏನು ಸಮಾಧಿಯಲ್ಲಿ ನೆಲೆನಿಂಥವನ್ನ ಲಕ್ಷಣೆಯನ್ನು ಹೇಗಿರ್ತಾನವ ಅಂತೇಳಿ ಅದೇ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಹೀಗೆ ಅಭಿಮಾನವನ್ನು ಬಿಟ್ಟು ಆತ್ಮತತ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವವರ ಅನುಭವ ಹೇಗಿರ್ತದೆ ಅಂತೇಳಿ ಆಗ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಯಾವ ಅವಯವಗಳೂ ಇಲ್ಲದ ಬ್ರಹ್ಮವೇ ನಾನು ಎಂದು ಅವರು ಅರಿತಿರ್ತಾರೆ ಬ್ರಹ್ಮವೆಂದರೆನು ಉಪನಿಷತ್ತುಗಳಲ್ಲಿ ಬ್ರಹ್ಮದ ವರ್ಣನೆ ಇದೆ ಬ್ರಹ್ಮ ಎಂಬ ಮಾತಿಗೆ ದೊಡ್ಡದು ಅಂತೇಳಿ ಅರ್ಥ ಯಾವಾಗಲೂ ಶುದ್ಧ ಸ್ವರೂಪವಾಗಿಯೂ ಅರಿವಿನ ಸ್ವರೂಪವಾಗಿಯೂ ಯಾವ ವಿಧವಾದ ಕಟ್ಟಿಗೂ ಒಳಪಡದ್ದಾಗಿಯೂ ಕಟ್ಟ ಕಟ್ಟಳಗಿವೆ ನಿಯಮಕ್ಕೆ ಒಳಪಡದ್ದಾಗಿಯೂ ಯಾವಾಗಲೂ ಒಂದೇ ರೂಪದಲ್ಲಿ ಇರತಕ್ಕದ್ದಾಗಿಯೂ ನಿರ್ವಿಕಾರಿ ಇರುವುದರಿಂದ ಬ್ರಹ್ಮವು ಎಲ್ಲಕ್ಕೂ ದೊಡ್ಡದು ಜ್ಞಾನಿಗಳು ಅರಿದುಕೊಂಡಿರುವ ಆತ್ಮತತ್ವವೇ ಆ ಬ್ರಹ್ಮವು ಹಾಗಾದರೆ ಅಜ್ಞಾನಿಗಳ ತಿಳುವಳಿಕೆ ಹೇಗಿದೆ ಇದನ್ನು ಮೊದಲೇ ತಿಳಿಸಿರ್ತೇವೆ ಇವರು ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಎಂಬ ಐದು ಭೂತಗಳಿಂದ ಆಗಿರುವ ದೇಹೇಂದ್ರಿಯ ಮನಸ್ಸುಗಳೇ ತಾವೆಂದಲೂ ಎಂತಲೂ ತಮಗೆ ನಿತ್ಯವೂ ಜಾಗ್ರತ ಸ್ವಪ್ನ ಸುಷುಪ್ತಿಗಳಾಗುತ್ತಿರುವವೆಂತಲೂ ತಿಳಿದುಕೊಂಡಿದ್ದಾರೆ ತಾವು ಪಾಂಚಭೌತಿಕ ಶರೀರ ಮನಸ್ಸು ಇಂದ್ರಿಯಗಳೇ ತಾವು ಅಂತೇಳಿ ತಿಳ್ಕೊಂಡಿದ್ದಾರೆ ಅಜ್ಞಾನಿಗಳು ಮತ್ತು ತಾವು ನಿತ್ಯವೂ ಎಚ್ಚರ ಕನಸು ನಿದ್ರೆ ಇವುಗಳನ್ನು ಅನುಭವಿಸ್ತಾ ಇದ್ದೇವೆ ಅಂತೇಳಿ ತಿಳ್ಕೊಂಡಿದ್ದಾರೆ ಅದು ನಿಜವಾಗಿ ತಾವೆಲ್ಲ ಅನುಭವಿಸಲು ಶರೀರ ಶರೀರ ಎಚ್ಚರವಾಗಿರ್ತದೆ ಶರೀರ ನಿದ್ರೆ ಮಾಡ್ತದೆ ಶರೀರ ಕನಸು ಕಾಣ್ತದೆ ಆದರೆ ಆತ್ಮನಲ್ಲ ನಾವು ಆತ್ಮಸ್ವರೂಪರು ಆತ್ಮಕ್ಕೆ ನಿದ್ರೆ ಇಲ್ಲ ಕನಸಿಲ್ಲ ಎಚ್ಚರವೂ ಇಲ್ಲ ಈ ಮೂರನ್ನು ಮೀರಿದಂಥ ಅವಸ್ಥೆ ಆತ್ಮನದ್ದು ಪಂಚಭೂತಗಳ ಸ್ವರೂಪವೇನು ಕಿವಿ ಕರ್ಮ ಚರ್ಮ ಕಣ್ಣು ನಾಲಗೆ ಮೂಗು ಇವುಗಳ ಇವುಗಳಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯಗಳ ಸೋಂಕಿನಿಂದ ಜಗತ್ತಿನಲ್ಲಿ ಶಬ್ದ ರೂಪ ರಸ ಗಂಧ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಶಬ್ದ ಸ್ಪರ್ಶ ರೂಪರಸ ಗಂಧ ಅನುಕ್ರಮವಾಗಿ ಎಂಬ ಐದು ಗುಣಗಳು ತೋರ್ತವೆ ಈ ಇಂದ್ರಿಯಗಳ ದೆಸೆಯಿಂದ ಈ ಇವಕ್ಕೆ ಆಶ್ರಯವಾಗಿ ಕ್ರಮವಾಗಿ ಆಕಾಶ ವಾಯು ತೇಜಸ್ಸು ಅಪ್ಪು ಪೃಥ್ವಿ ಎಂಬ ವಸ್ತುಗಳು ಇವೆ ಆಕಾಶ ಕಿವಿಗೆ ಚರ್ಮಕ್ಕೆ ವಾಯು ಶಬ್ದ ಇದು ಸ್ಪರ್ಶ ಕಣ್ಣಿಗೆ ರೂಪ ಮತ್ತು ತೇಜಸ್ ಅಗ್ನಿ ನಾಲಿಗೆಗೆ ರಸ ಅಪ್ಪು ನೀರು ಮೂಗಿಗೆ ಗಂಧ ಪೃಥ್ವಿ ಪೃಥ್ವೀ ಸ ಗಂಧ ಸರಸ ತಥಾಪ ಸ್ಪರ್ಶೀ ಚಾಯುರ್ಜ್ವಲನ ಚ ತೇಜೋ ಅಂಥೇಳಿ ಬರ್ತದೆ ಹ್ಞೂ ನಭಸಶ್ದಂ ಅಂಥೇಳಿ ಎಲ್ಲ ಆ ಪಂಚಭೂತಗಳ ಪಂಚತನ್ಮಾತ್ರೆಗಳು ಅಲ್ಲಿ ಹೇಳ್ತಾರೆ ಐದು ಗುಣಗಳು ಪಂಚಭೂತಗಳ ಲಕ್ಷಣ ಇವುಗಳಿಗೆ ಪಂಚಭೂತಗಳು ಅಂತೇಳಿ ಹೆಸರು ಆಕಾಶವಾಯು ತೇಜಸ್ಸು ಅಪ್ಪು ಅಂದರೆ ನೀರು ಪೃಥ್ವಿ ಅಂತ ದೇಹ ಇಂದ್ರಿಯ ಮನಸ್ಸು ಇವೆಲ್ಲವೂ ಈ ಭೂತಗಳಿಂದಲೇ ಆಗಿರುತ್ತವೆ ಪಂಚಭೂತಗಳಿಗೂ ಆತ್ಮನಿಗೂ ಯಾವ ಸಂಬಂಧವೂ ಇಲ್ವೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಎಳ್ಳಷ್ಟು ಇಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ಯಾಕಂದರೆ ನಾವು ಹಿಂದೆಕೊಂಡಿರುವಂತೆಯೇ ಸುಶುಕ್ತಿಯಲ್ಲಿ ಯಾವ ಭೂತವು ಎಲ್ಲಿಯೂ ಇರುವುದಿಲ್ಲ ಒಂದೊಂದು ಅವಸ್ಥೆಯಲ್ಲಿ ಉಳಿದೆೆರಡು ಅವಸ್ಥೆಗಳು ಎಲ್ಲಿಯೂ ಇರುವುದಿಲ್ಲ ಈಗ ಸುಷುಪ್ತಿಯಲ್ಲಿ ಸ್ವಪ್ನ ಇಲ್ಲ ಎಚ್ಚರ ಇಲ್ಲ ಸ್ವಪ್ನದಲ್ಲಿ ಎಚ್ಚರ ಇಲ್ಲ ಸುಷುಪ್ತಿ ಇಲ್ಲ ಎಚ್ಚರದಲ್ಲಿ ಸುಷುಪ್ತಿಯೂ ಇಲ್ಲ ಸ್ವಪ್ನವೂ ಈಗ ಒಂದೊಂದು ಅವಸ್ಥೆಯಲ್ಲಿ ಉಳಿದೆರ ಅವಸ್ಥೆಗಳು ಇರುವುದಿಲ್ಲ ಆದ್ದರಿಂದ ಆತ್ಮನಿಗೆ ಪಂಚಭೂತಗಳ ಸಂಬಂಧವಾಗಲಿ ಅವಸ್ಥೆಗಳ ಸಂಬಂಧವಾಗಲಿ ಸ್ವಲ್ಪ ಮಾತ್ರವೂ ಇರುವುದಿಲ್ಲ ಆತ್ಮೂ ನಿರ್ವಿಕಾರಿ ಯಾವುದರ ಸಂಬಂಧವೂ ಅಂಟು ಇಲ್ಲದವನು ಅಂತೇಳಿ ಇಲ್ಲಿ ಹೇಳಿದ್ದಾರೆ ತುರಿಯಂ ಎನ್ನತಕ್ಕಂಥದ್ದು ಆತ್ಮ ಜ್ಞಾನಕ್ಕೆ ಸಾಧನಾ. ಅಂದರೆ ಈ ಜ್ಞಾನವನ್ನು ಬಯಸುವವರು ಯಾವ ಸಾಧನವನ್ನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಈ ರೀತಿಯಾದಂಥ ಸತ್ಯಜ್ಞಾನ ಆತ್ಮಜ್ಞಾನ ಉಂಟಾಗಲಿಕ್ಕೆ ಏನು ಮಾಡಬೇಕು ಇವರು ಬೆಳಗಾಗುತ್ತಲೂ ಎದ್ದು ತಾವು ಭೂತಗಳಿಂದಾಗಿರುವ ದೇಹೇಂದ್ರಿಯ ಮನಸ್ಸುಗಳೆಂದು ಅವಕ್ಕೆ ಸಂಬಂಧಪಟ್ಟ ಚಿಂತೆಯನ್ನು ಥಟ್ಟನ್ನು ಹತ್ತಿಸಿಕೊಳ್ಳುವ ದುರಭ್ಯಾಸವನ್ನು ಬಿಟ್ಟು ಮೇಲೆ ವಿವರಿಸಿರುವ ಸತ್ಯಜ್ಞಾನಾನಂದ ಸ್ವರೂಪನಾದ ಪರಬ್ರಹ್ಮವೇ ನಾನು ಎಂಬ ಘನತತ್ವವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಜ್ಞಾನವನ್ನು ಬಯಸ್ತಕ್ಕಂಥವರು ಜಿಜ್ಞಾಸುಗಳು ಏನು ಮಾಡಬೇಕು ಜ್ಞಾತು ಇಚ್ಛಾ ಜಿಜ್ಞಾಸ ಜ್ಞಾತು ಇಚ್ಛುಹು ಜಿಜ್ಞಾಸುಹು ಇವರು ತಿಳಿದುಕೊಳ್ಳುವ ಇಚ್ಛೆಗಳುವರು ಜಿಜ್ಞಾಸುಗಳು ಏನು ಮಾಡಬೇಕು ಅವರು ಬೆಳಗಾಗುತ್ತಲೇ ಏಳಬೇಕು ಎದ್ದು ತಾವು ಪಂಚಭೂತಗಳಿಂದ ಆಗಿರ್ತಕ್ಕಂಥ ದೇಹೀಂದ್ರಿಯ ಮನಸ್ಸುಗಳು ಎಂದು ಅವಕ್ಕೆ ಸಂಬಂಧಪಟ್ಟ ಚಿಂತೆಯನ್ನು ಥಟ್ಟನೆ ಹತ್ತಿಸಿಕೊಳ್ಳುವ ದುರಭ್ಯಾಸ ಯಾವುದಿದೆ ದೇಹ ಇಂದ್ರಿಯ ಮನಸ್ಸುಗಳಿಗೆ ಆಗತಕ್ಕಂಥ ಚಿಂತೆ ಅವನ್ನೆಲ್ಲ ಬಿಟ್ಟು ತಾವು ನಿಜವಾಗಿ ಅದಲ್ಲ ಸತ್ಯಜ್ಞಾನಾನಂದ ಸ್ವರೂಪನಾದ ಪರಬ್ರಹ್ಮವೇ ನಾನು ಎಂಬುದಾಗಿ ಮೇಲೆ ವಿವರಿಸಿರ್ತಕ್ಕಂತಹ ಯಾವ ರೀತಿ ಹೇಳಿದೆ ಅದನ್ನ ಆ ಘನತತ್ವವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಈ ಅಭ್ಯಾಸವನ್ನು ಬಿಡದೆ ಮಾಡುವವರೇ ನಿಜವಾದ ಮುಮುಕ್ಷುಗಳು ಮೋಕ್ಷಾಕಾಂಕ್ಷಿಗಳು ಮುಮುಕ್ಷುಗಳು ಮೋಕ್ತುಂ ಇಚ್ಛಾ ಮುಮುಕ್ಷ ಮುಮುಕ್ಷುಗಳಂದರೆ ಭೂತಗಳ ಗುಂಪಿ ತಾವೆಂಬ ಸುಳ್ಳು ಕಟ್ಟನ್ನು ಜ್ಞಾನದಿಂದ ಬಿಡಿಸಿಕೊಳ್ಳಬೇಕೆಂಬ ಬಲವಾದ ಇಚ್ಛೆಯುಳ್ಳವರು ಅವರೇ ಮುಮುಕ್ಷುಗಳು ಅಷ್ಟೇ ಹೊರತು ಸತ್ತ ನಂತರ ತಮಗೆ ಮೋಕ್ಷ ವೈಕುಂಠವೋ ಕೈಲಾಸವೋ ಸಿಗಬೇಕು ಆ ನಂತರ ನನಗೆ ಹುಟ್ಟಿಲ್ಲ ನಾನು ಮತ್ತೆ ಹುಟ್ಟುವುದಿಲ್ಲ ಶಾಶ್ವತವಾಗಿ ಅಲ್ಲೇ ಇರ್ತೇನೆ ಎನ್ನತಕ್ಕಂತಹದ್ದು ಅದು ಬೇರೆ ಮಾತು ಇದು ಇಹೈವ್ ತಮೇವಂ ವಿದ್ವಾನ್ ಇಹ ಅಮೃತ ಅಮೃತೋಭವತಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂಥೇಳಿ ಹೇಗೆ ಪುರುಷ ಸೂಕ್ತದಲ್ಲಿ ಬರ್ತದೋ ಅಂದರೆ ಅವನನ್ನು ಅಂದರೆ ಆತ್ಮನನ್ನು ಯಾರು ತಿಳೀತಾನೋ ಅವನು ಇಲ್ಲಿಯೇ ಅಮೃತತ್ವವನ್ನು ಹೊಂದುತ್ತಾನೆ ಸತ್ತ ಮೋಕ್ಷ ಅಲ್ಲ ಅವನಿಗೆ ಇಲ್ಲಿ ಅವನು ಮುಕ್ತನು ಜೀವನ ಮುಕ್ತ ಅಂತ ಹೇಳ್ತಾರೆ ಹಾಗೆ ಹಾಗಾಗಿ ಮುಮುಕ್ಷುಗಳು ಮೋಕ್ಷನ ಬಯಸ್ತಕ್ಕಂಥಂದರೆ ಯಾರು ಈ ಪಂಚಭೂತಗಳ ಗುಂಪೇ ತಾವು ಏನತಕ್ಕಂಥ ಸುಳ್ಳು ಜ್ಞಾನ ಮಿಥ್ಯಾಜ್ಞಾನ ಯಾವುದು ಇದೆ ಅಥವಾ ಅಜ್ಞಾನ ಯಾವುದಿದೆ ಅದನ್ನು ಜ್ಞಾನದಿಂದ ಬಿಡಿಸಿಕೊಳ್ಳಬೇಕಂತಕ್ಕಂಥ ಬಲವಾದ ಇಚ್ಛೆ ಉಳ್ಳವರೇ ಮುಮುಕ್ಷುಗಳು ಹಾಗೆ ಇದು ಒಂದನೇ ಶ್ಲೋಕದ ವಿವರಣೆ ಇನ್ನು ನಾಳೆ ನಾವು ಆತ್ಮನು ಸ್ವಯಂ ಪ್ರಕಾಶನು ಎರಡನೇ ಶ್ಲೋಕ ಅದನ್ನ ನೋಡಲಿಕ್ಕಿದ್ದೇವೆ ಒಂದನೇ ಶ್ಲೋಕದಲ್ಲಿ ನಾವು ಅವಸ್ಥಾತ್ರಯ ಸಾಕ್ಷಿಯೇ ಬ್ರಹ್ಮವು ಅಂತೇಳಿ ನೋಡಿದೆವು ಅಥವಾ ಆತ್ಮವು ಅವಸ್ಥಾತ್ರಯ ಸಾಕ್ಷಿ ಅಂತೇಳಿ ಎರಡನೇದು ಆತ್ಮನು ಸ್ವಯಂ ಪ್ರಕಾಶನು ಎನ್ನತಕ್ಕಂಥ ವಿಚಾರ ಅದನ್ನು ನಾವು ನೋಡಲಿಕ್ಕಿದ್ದೇವೆ ಅದಾದ ಮೂರನೇ ಶ್ಲೋಕ ಅಷ್ಟು ಇದೆ ಇದರಲ್ಲಿ ಪ್ರಾತಸ್ಮರಣಾ ಸ್ತೋತ್ರ ವೇದಾಂತ ಬಾಲಬೋಧಿ ಎನ್ನತಕ್ಕಂಥದ್ದು ಇದನ್ನು ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ ಈಗ ಇವತ್ತಿನ ಶ್ಲೋಕವನ್ನು ಇನ್ನೊಮ್ಮೆ ಹೇಳೋಣ ಮೊದಲನೇ ಶ್ಲೋಕ ಅದು ಅಲ್ಲಿಗೆ ಅದರ ವಿವರಣೆ ಮುಗಿಯಿತು ನಾಳೆ ದಿವಸ ನೇರವಾಗಿ ಎರಡನೇ ಶ್ಲೋಕವನ್ನು ಆರಂಭಿಸುವಂಥದ್ದು ಮೊದಲನೇ ಶ್ಲೋಕ ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದ ಆತ್ಮತತ್ವಂ सच्चिसुखम पर सी तोरी युवनजागर सुषुत अवैति नित्यं। तत् ब्रह्म निष्कम भूतसघरा हृद संस्फुत आत्मत सत चिख ಪರಮಹಂಸಗತಿರೀಯ ಸ್ವಪ್ನಜಾಗರ ಸುಷುಪ್ತಮತಿ ಅವ ಎತಿ ನಿತ್ಯ ಬ್ರಹ್ಮ ನಿಷ್ಕ ಅಹಂ ನೂತಸ ಶ್ಲೋಕ ಹರಿೇರ ಶ್ರೀಶಂಕರರ್ಪಿತಮಸ್ತು ಶ್ರೀಸಚ್ಚಿರ್ಪಿತಮಸ್ತು ಸದ್ಗುರುಚರಣರ್ಪಿತಮಸ್ತು ಓಂ ತತ್ಸತ್